ಬಸವಪ್ಪ ಶಾಸ್ತ್ರಿಗಳು ಮೈಸೂರಿನಲ್ಲಿ ಎಂ ವೆಂಕಟಕೃಷ್ಣನವರು ಎಂಎಸ್ ಪುಟ್ಟಣ್ಣನವರು ಸಿ ಸುಬ್ಬರಾಯರು ಮೊದಲಾದ ಭಾಷೋತ್ಸಾಹಿಗಳು ಹಿತಬೋಧಿನಿ ಎಂಬ ಮಾಸಪತ್ರಿಕೆಯನ್ನು ಪ್ರಕಟಿಸಬೇಕೆಂದು ನಿಶ್ಚಯಿಸಿದರು ಅದು ಸಾಹಿತ್ಯ ವಿಜ್ಞಾನ ಚರಿತ್ರೆ ಸಮಾಜ ಶ್ರೇಯಸ್ಸು ಮೊದಲಾದ ಜನೋಪಯುಕ್ತ ವಿಷಯಗಳನ್ನು ಪರ್ಯಾಲೋಚಿಸತಕ್ಕದ್ದೆಂದು ನಿಶ್ಚಯ ಮಾಡಿಕೊಂಡರು ಪತ್ರಿಕೆಯ ಆಕಾರ ಗಾತ್ರಗಳನ್ನು ನಿಶ್ಚಯಿಸಿ ಅದರ ಮುಖಪತ್ರದ ಮೇಲೆ ತಮ್ಮ ಉದ್ದೇಶವನ್ನು ಸೂಚಿಸುವಂತೆ ಒಂದು ಪದ್ಯವನ್ನು ಅಚ್ಚು ಮಾಡಬೇಕೆಂದು ಆ ಪದ್ಯವನ್ನು ಎಲ್ಲಿಂದ ತರುವುದು ಬಹುಮಂದಿಯನ್ನು ಬೇಡಿದರು ಆ ವಿದ್ವಾಂಸರು ಪದ್ಯಗಳನ್ನು ಬರೆದುಕೊಟ್ಟರು ಆ ಪದ್ಯಗಳು ಸರ್ವಾನುಮತದಿಂದ ಪುರಸ್ಕಾರ ಪಡೆಯಲಿಲ್ಲ ಕೆಲ ಮಂದಿ ಕೆಲವು ಕಾರಣಗಳಿಂದ ಒಪ್ಪಿದರು ಒಂದು ದಿನ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಸಭೆ ಸೇರಿದರು ತೀರ್ಮಾನ ಮಾಡುವುದಕ್ಕೆಂದು ಆಗ ಅಲ್ಲಿ ಸೇರಿದವರಲ್ಲಿ ಕವಿತ್ವದ ಅಭ್ಯಾಸವಿದ್ದವರು ಇದ್ದರು ಎಲ್ಲರೂ ತಿಣುಕುತ್ತಿದ್ದರು ಬಸವಪ್ಪ ಶಾಸ್ತ್ರಿಗಳ ಕವಿತ್ವ ಅಷ್ಟರಲ್ಲಿ ಸಭೆಗೆ ಆಹ್ವಾನಿತರಾಗಿದ್ದ ಬಸವಪ್ಪ ಶಾಸ್ತ್ರಿಗಳು ಬಂದರು ಅಲ್ಲಿಯ ಪ್ರಮುಖರು ತಮಗೆ ಬಂದಿದ್ದ ಕಷ್ಟವನ್ನು ವಿವರಿಸಲಾಗಿ ಬಸವಪ್ಪ ಶಾಸ್ತ್ರಿಗಳವರು ಲಸುನಕ್ಕೂ ತಮ್ಮ ಎಡ ಹೆಬ್ಬೆರಳ ಮೇಲೆ ಅಲ್ಲಿದ್ದ ಒಂದು ಲೇಖನಿಯಿಂದ ಏನೋ ಗುರುತು ಮಾಡಿಕೊಂಡು ನಾನು ಹೇಳುವುದನ್ನು ಬರೆದುಕೊಳ್ಳಿ ಹೇಗಿರುತ್ತದೋ ನೋಡೋಣ ಎಂದು ಹೀಗೆ ಹೇಳಿದರು ಅವಳ ಕೈ ವಿಡಿದ ರ ಜೀವಭವಂ ನಿಖಿಲ ಲೋಕ ನಿರ್ಮಾಣ ಕೋವಿದ ನಾದನೋ ಆ ವಾಗ್ದೇವತೆ ಮೈ ವತ್ತು ಮೇರೆಗೆ ಹಿತಬೋ ದಿನೋಳ್ ಇದನ್ನು ಕೇಳಿದೊಡನೆಯೇ ಅಲ್ಲಿದ್ದ ಎಲ್ಲರ ಮುಖಗಳು ಪ್ರಸನ್ನವಾದವು ಕವಿತೆಯೆಂದರೆ ಇಂಥದ್ದಲ್ಲವೇ ಕವಿತೆ ಎಂದರೆ ಬಸವಪ್ಪ ಶಾಸಿಗಳು ಕನ್ನಡ ಸಂಸ್ಕೃತ ಭಾಷೆಗಳೆರಡರಲ್ಲಿಯೂ ಪ್ರಭುತ್ವ ಸಂಪಾದಿಸಿಕೊಂಡಿದ್ದವರು ಶಾಕುಂತಲಾ ಕ್ಷೂರಸೇನ ಚರಿತ್ರೆ ರತ್ನಾವಳಿ ಉತ್ತರರಾಮಚರಿತೆ ಮೊದಲಾದ ನಾಚ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿರುವುದು ಮಾತ್ರವಲ್ಲದೆ ಕನ್ನಡದಲ್ಲಿ ದಮಯಂತಿ ಸ್ವಯಂವರ ಕೃಷ್ಣರಾಜಾಭ್ಯುದಯ ಮೊದಲಾದ ಚಂಪೂ ಗ್ರಂಥಗಳನ್ನು ಸಾವಿತ್ರಿ ಚರಿತ್ರೆ ಮೊದಲಾದ ಲಲಿತ ಸುಂದರ ಷಟ್ಪತಿ ಗ್ರಂಥಗಳನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ ಶಿವಭಕ್ತಿ ಸುಧಾ ಸರಸ್ವತಿ ದಂಡಕ ಅಷ್ಟಮೂರ್ತಿ ತನಯಾಷ್ಟಕ ಮೊದಲಾದ ಹತ್ತಾರು ಸ್ತೋತ್ರಗಳನ್ನು ರಚಿಸಿದ್ದಾರೆ ಶ್ರೀ ಚಾಮರಾಜ ಒಳೆಯರವರ ಕಾಲದಲ್ಲಿ ಪ್ರಕಟವಾದ ಬಾಲಿಕಾ ಗೀತಾ ಮುಕ್ತ ಕಲಾಪದ ಹಲವಾರು ಹಾಡುಗಳು ಬಸವಪ್ಪ ಶಾಸ್ತ್ರಿಗಳು ರಚಿಸಿದ್ದು ಪ್ರಸಿದ್ಧವಾಗಿದ್ದ ಕಾಯೌ ಶ್ರೀ ಗೌರಿ ಇವರ ರಚನೆ ಸಂಸ್ಕೃತ ಕನ್ನಡ ಎರಡು ಭಾಷೆಗಳಲ್ಲಿಯೂ ಮಹಾವಿದ್ವಾಂಸರೆಂದು ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಪ್ರಸಿದ್ಧರಾಗಿದ್ದ ವಿದ್ವಾನ್ ಗರಲಪುರಿ ಶಾಸ್ತ್ರಿಗಳ ಶಿಷ್ಯರು ಬಸವಪ್ಪ ಶಾಸ್ತ್ರಿಗಳು ಬಸವಪ್ಪ ಶಾಸ್ತ್ರಿಗಳ ಕನ್ನಡ ಶಿಷ್ಯರು ಅಯ್ಯರ್ ಶಾಸ್ತ್ರಿಗಳು ಗರಲಪುರಿ ಶಾಸ್ತ್ರಿಗಳ ಮಕ್ಕಳು ಬಸವಪ್ಪ ಶಾಸ್ತ್ರಿಗಳು ಒಳ್ಳೆಯ ರಸಿಕರು ಒಳ್ಳೆಯ ಆಕಾರ ತೇಜಸ್ಸು ಮೃದು ಮಧುರವಾದ ಮಾತು ಈ ಸಂಪತ್ತಿನಿಂದ ನೋಡಿದವರೆಲ್ಲ ಅವರ ಸ್ನೇಹವನ್ನು ಬಯಸುವಂತಿತ್ತು ಅವರಿಗೆ ಬಹುಮಂದಿ ಆಡ್ಯರು ಪ್ರಭಾವವಂತರೂ ಆದ ಸ್ನೇಹಿತರಿದ್ದರು ಅವರಲ್ಲಿ ನೀಲಗಿರಿ ಪಾಪಣ್ಣನವರೆಂಬ ಸಾಹುಕಾರರು ಮುಖ್ಯರು ಬೆಂಗಳೂರಿನಲ್ಲಿ ಪಾಪಣ್ಣನವರ ಮನೆ ಕೋಟೆಯಲ್ಲಿ ಈಗ ಹೆರಿಗೆ ಆಸ್ಪತ್ರೆ ಇರುವ ಕಡೆ ಪಾಪಣ್ಣನವರು ಸಂಗೀತ ಸಾಹಿತ್ಯಗಳಲ್ಲಿ ಅಭಿಮಾನಿಗಳೆಂದು ಉದಾರಿಗಳೆಂದು ನಾನು ಬಹುಕಡೆಯಿಂದ ಕೇಳಿದ್ದೇನೆ ವೆಂಕಟಕೃಷ್ಣಯ್ಯನವರು ಈ ಸಂಗತಿಯನ್ನು ಹೆಚ್ಚಾಗಿ ಹೇಳುತ್ತಿದ್ದರು ರಾಚೋಟ್ ಶಾಸ್ತ್ರಿಗಳು ಸಾವಿರದ ಒಂಬೈನೂರ ಹನ್ನೆರಡು ಹದಿಮೂರರಲ್ಲಿ ದಸರಾ ಸಮಯದಲ್ಲಿ ನಾನು ಮೈಸೂರಿಗೆ ಹೋಗಿದ್ದಾಗ ಒಂದು ದಿನ ಮಧ್ಯಾಹ್ನ ವೆಂಕಟ ಕಾಣಬೇಕೆಂದು ಅವರ ಮನೆಗೆ ಹೋಗಿದೆ ಯಜಮಾನರು ಸ್ಕೂಲಿನಲ್ಲಿದ್ದಾರೆಂದು ಅಲ್ಲಿ ಹೇಳಿದರು ನಾನು ಮರಿಮಲ್ಲಪ್ಪನವರ ಸ್ಕೂಲ್ಗೆ ಹೋಗಿ ವಿಚಾರಿಸಲಾಗಿ ಅವರು ಮಹಡಿಯ ಮೇಲಿದ್ದಾರೆ ಎಂದರು ಅಲ್ಲಿಗೆ ಹೇಳಿ ಕಳುಹಿಸಿದೆ ನನ್ನನ್ನು ಅಲ್ಲಿಗೆ ಕರೆತರಬೇಕೆಂದು ಅವರ ಅಪ್ಪಣೆಯಾಯಿತು ಅಲ್ಲಿಗೆ ಅಲ್ಲಿ ಭಾರಿ ಸಭೆ ಸೇರಿತ್ತು ಎಂ ಶ್ಯಾಮರಾಯರು ಬಾಪು ಸುಬ್ಬರಾಯರು ಮೊದಲಾದವರೆಲ್ಲಾ ಅಲ್ಲಿದ್ದರು ಅಲ್ಲಿಯ ಆಗಿನ ಆಕರ್ಷಣೆ ರಾಚೋಟಿ ಶಾಸ್ತ್ರಿಗಳೆಂಬುವರ ಭಾರತ ವಾಚನ ಕುಮಾರವ್ಯಾಸನ ನಿರ್ಮಿತಿಯ ಸೊಗಸನ್ನು ರಾಚೋಟಿ ಶಾಸ್ತ್ರಿಗಳವರು ರಾಗಗಳಿಂದ ಸದಿಕರಿಗೆ ಅನುಭವ ಮಾಡಿಸುತ್ತಿದ್ದರು ಅದೆಂತ ಕಂಟ ಅದ್ಯಂತ ಸೊಗಸಾದ ಆರೋಹಣ ಅವರೋಹಣ ಕ್ರಮ ಅದ್ಯಂತ ಉಚ್ಚಾರಣೆ ಅದೆಂತ ಮುಖಾಭಿನಯ ಹಸ್ತಾಭಿನಯಗಳು ಅಲ್ಲಿದ್ದವರೆಲ್ಲಾ ಮುಗ್ಧರಾಗಿ ಕೇಳುತ್ತಿದ್ದರು ರಾಮರಾಯರು ನನ್ನ ಕಡೆಗೆ ತಿರುಗಿ ಕೇಳಿದರು ನೀವು ಹಿಂದೆ ಕೇಳಿರಲಿಲ್ಲವೇ ಈ ಓದಿಕೆಯನ್ನು ಇಲ್ಲ ಇವರು ಯಾರು ಇವರು ಬಸಪ್ಪ ಶಾಸ್ತ್ರಿಗಳ ಶಿಷ್ಯರು ಗುರುಗಳ ದಾರಿಯಲ್ಲಿಯೇ ಇದ್ದಾರೆ ಬಸಪ್ಪ ಶಾಸ್ತ್ರಿಗಳು ತೀರಿಹೋಗಿ ಆ ವೇಳೆಗೆ ಎಷ್ಟೋ ವಶಗಳಾಗಿದ್ದವು. ವೆಂಕಟ ಕೃಷ್ಣಯ್ಯನವರು ಹೇಳಿದರು ಬಸಪ್ಪ ಶಾಸ್ತ್ರಿಗಳವರ ವಾಚನ ಕೇಳಿದ್ದರೆ ನೀವು ಇನ್ನೆಷ್ಟು ಸಂತೋಷ ನನಗೆ ಆ ಯೋಗವಿರಲಿಲ್ಲ ಅಲ್ಲಿಂದೀಚೆಗೆ ಬೆಂಗಳೂರಿಗೆ ಬಂದ ಮೇಲೆ ಒಂದು ದಿನ ಪುಟ್ಟಣ್ಣ ಶೆಟ್ಟರ್ ಈ ಮೇಲನ ಸಂಗತಿಯನ್ನು ಪ್ರಾಸ್ತಾವಿಕವಾಗಿ ಹೇಳಿದೆ ಅವರು ವೆಂಕಟ ಕೃಷ್ಣಯ್ಯನವರಂತೆಯೇ ದುಡಿದರು ಬಸವಪ್ಪ ಕವಿತಾ ಪ್ರತಿಭೆ ಇದ್ದಂತೆ ಗಾನಕಲೆಯಲ್ಲಿಯೂ ಸೂಕ್ಷ್ಮವಾದ ರುಚಿ ಪರಾಮರ್ಶೆ ಇತ್ತೆಂದು ನಾನು ಬಹುಮಂದಿ ಹಿರಿಯರ ಬಾಯಿಂದ ಕೇಳಿದ್ದೇನೆ ಬಸವಪ್ಪ ಶಾಸ್ತಿಗಳು ಬೆಂಗಳೂರಿಗೆ ಬಂದಾಗ ಉತ್ತರೋತ್ತರ ಸೀನಿಯರ್ ಸರ್ಜನ್ ರಾದ ಆರ್ಮುಗಂ ಮದಲಿಯಾರ್ ಅವರ ಮನೆಯಲ್ಲಿಯೂ ಅವರ ಅಣ್ಣಂದಿರಾದ ಕುಪ್ಪುಸ್ವಾಮಿ ಮೊದಲಿಯಾರವರ ಮನೆಯಲ್ಲಿಯೂ ಬಿಡಾರ ಮಾಡುತ್ತಿದ್ದರಂತೆ ಭಾವಭೂತಿ ಕವಿಯ ಉತ್ತರರಾಮಚರಿತೆಯ ಕನ್ನಡ ಅನುವಾದ ಕುಪ್ಪುಸ್ವಾಮಿ ಮೊದಲಿಯಾರವರ ಮನೆಯಲ್ಲಿ ಬರೆದದ್ದೆಂದು ಅದರ ಹಸ್ತಪ್ರತಿಯ ಪ್ರತಿಯ ಭಾಗಗಳು ಅವರ ಮನೆಯಲ್ಲಿ ಕೆಲಕಾಲ ಇದ್ದವೆಂದು ನಾನು ಕೇಳಿದ್ದೇನೆ ಆರ್ಮುಗ ಮದಲಿಯಾರ್ ರವರು ಕುಪುಸ್ವಾಮಿ ಮೊದಲಿಯಾರವರು ಪಾರಮಾರ್ಥಿಕ ಪ್ರವೃತ್ತಿಯುಳ್ಳವರೆಂದು ನಾನು ಕಂಡಿದ್ದೇನೆ ಅವರಿಬ್ಬರು ಉದಾರಿಗಳು ಅವರಲ್ಲಿಯ ವಿಶೇಷಾಂಶವೇನೆಂದರೆ ಅವರ ದಾನ ಧರ್ಮಗಳು ಅವರು ಮಾಡಿದ ಒಳ್ಳೆಯ ಕೆಲಸವನ್ನು ಮತ್ತೊಬ್ಬರಿಗೆ ಹೇಳುತ್ತಿರಲಿಲ್ಲ ಯಾರಾದರೂ ಹೇಗೋ ಅದನ್ನು ತಿಳಿದುಕೊಂಡು ಅವರನ್ನು ಕೇಳಿದರೆ ನಕಲಿ ಮಾಡಿ ಹಾಸ್ಯದಲ್ಲಿ ಮುಗಿಸಿ ಬಿಡುತ್ತಿದ್ದರು ಶಾಸ್ತ್ರಿಗಳ ದಮಯಂತಿ ಸ್ವಯಂವರದಲ್ಲಿ ಬರುವ ಸರಸ್ವತಿ ದಂಡಕವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಬಾಯಿ ಪಾಠ ಮಾಡಿಸಿದರೆ ಅವರ ಉಚ್ಚಾರಣೆ ಕಿವಿಯಿಂದ ಕೇಳುವಂತಾದೀತೆಂದು ನನಗನ್ನಿಸುತ್ತದೆ ನನ್ನ ಈಗಿನ ಕೊರತೆಗಳಲ್ಲಿ ಮುಖ್ಯವಾದ ಒಂದು ಬಸವಪ್ಪ ಶಾಸ್ತ್ರಿಗಳ ಗ್ರಂಥಗಳನ್ನು ಕೂಡ ಈಗಿನ ಸ್ಕೂಲು ಕಾಲೇಜುಗಳಲ್ಲಿ ಹೆಚ್ಚು ಪಾಠ ಮಾಡುತ್ತಿಲ್ಲವೆಂಬುದು